ಪ್ರತಿಯೊಬ್ಬ ಜೀವರ ಸ್ಥೂಲ ದೇಹದಲ್ಲಿ ಜೀವ ದೇವತೆಗಳು ತತ್ವಾಭಿಮಾನಿ ದೈತ್ಯರು ಹೀಗೆ ಮೂರು ಜನ ಇರ್ತಾರೆ ಈ ಸಾಧನ ಶರೀರ ಅನ್ನೋದು ಸ್ಥೂಲ ದೇಹ ಶರೀರ ಮಾತ್ರಂ ಕಲುಧರ್ಮ ಸಾಧನಂ ಅಂತ ಈ ಶರೀರದಲ್ಲಿ ಆಯಾ ಸ್ಥೂಲ ದೇಹದ ಇಂದ್ರಿಯಗಳ ದ್ವಾರ ಬಿಂಬರೂಪಿ ಪರಮಾತ್ಮನ ಪ್ರೇರಣೆಯಂತೆ ತತ್ವಾಭಿಮಾನಿ ದೇವತೆಗಳು ಪುಣ್ಯಕರ್ಮಕ್ಕೆ ಪ್ರೇರಣೆಯನ್ನು ಮಾಡ್ತಾರೆ ತತ್ವಾಭಿಮಾನಿಯ ಸುರರು ಪಾಪಕರ್ಮಕ್ಕೆ ಪ್ರಚೋದನೆಯನ್ನು ಕೊಡ್ತಾರೆ ದೇವತೆಗಳ ಮೂಲಕ ಪುಣ್ಯ ಪುಣ್ಯಕರ್ಮ ದೈತ್ಯರ ಮೂಲಕ ಪಾಪಕರ್ಮ ಅನ್ನೋದು ನಿರಂತರವಾಗಿ ನಡೀತಾ ಇರುತ್ತೆ ದೇಹ ಮತ್ತು ಇಂದ್ರಿಯಗಳಲ್ಲಿ ಪ್ರಕಾಶತ್ವ ವ್ಯಾಪ್ತನಾಗಿರ್ತಕ್ಕಂತಹ ಜೀವನ ಮೂಲಕ ಪುಣ್ಯ ಪಾಪ ಅನ್ನೋ ಮಿಶ್ರಕರ್ಮಗಳು ಕೂಡ ನಡೆಯುತ್ತೆ ಈ ಕಾರಣದಿಂದ ಜೀವ ದೇವ ದೈತ್ಯ ಈ ಮೂರೂ ಜನ ಕೂಡ ಈ ದೇಹಕ್ಕೆ ಅಭಿಮಾನಿಗಳು ಅಂತ ಕರೆಸ್ಕೋತಾರೆ ಜೀವನ ಮೂಲಕ ಮಾಡಲ್ಪಟ್ಟಂತಹ ಈ ಪಾಪ ಪುಣ್ಯ ಉಭಯ ಕರ್ಮಗಳಿಗೂ ಈ ಮೂರೂ ಜನ ಬದ್ಧರಾಗಿರುವ ಕಾರಣದಿಂದ ತ್ರಿವಿಧ ಜೀವರಿಗೂ ಇದರಲ್ಲಿ ಭಾಗ ಉಂಟು ಅನ್ನೋ ಈ ಪದ್ಯದಲ್ಲಿ ತಿಳಿಸ್ತಾರೆ ಚತುರ ಶತಭಾಗದಿ ದಶಾಂಶದೊಳು ಇತರ ಜೀವರಿಗೀವ ಲೇಶವ ದಿತೀಜ ದೇವರ ಕೊಡುವ ವಿಶಿಷ್ಟ ದುಃಖ ಸುಖ ಮತಿವಿಹೀನ ಪ್ರಾಣಿಗಳಿಗೆ ಆಕೃತಿಯ ಸುಖ ಮೃತಿ ದುಃಖ ಅವರ ಯೋಗ್ಯತೆಯ ನಡೆದು ಪಿಪಿಲ ಮಶಕಾದಿಗಳಿಗೀವ ಹಿಂದಿನ ಪದ್ಯಗಳಲ್ಲಿ ಹೇಳಿದರು ಪರಮಾತ್ಮನ ಸ್ವಾತಂತ್ರ್ಯ ಅಂತ ಉದಾಹರಣೆಗೆ ನಾನ್ನೂರು ಭಾಗ ಅಂತ ಇಟ್ಕೊಂಡ್ರೆ ಅದರೊಳಗೆ ಕೇವಲ ಹತ್ತರ್ನ ಇತರ ಜೀವ ಜೀವರಲ್ಲಿ ಇಟ್ಟಿಯಾನೆ ಭಗವಂತ ಅವರಿಗೆ ಆ ಹತ್ತರಲ್ಲಿರ್ತಕ್ಕಂಥ ಲೇಷ ಸ್ವಾತಂತ್ರ್ಯದಲ್ಲೇ ಅನೇಕ ಸುಖ ದುಃಖವನ್ನು ಭಗವಂತ ನೀಡ್ತಾನೆ ಕರ್ಮಗಳಿಗೆ ಅನುಸಾರವಾಗಿ ಚತುರಶತ ಅಂದರೆ ನಾಲ್ಕು ನೂರು ಅದರೊಳಗೆ ದಶಾಂಶ ಅಂದರೆ ಹತ್ತು ಭಾಗದಲ್ಲಿ ಈತ ಮೊದಲಿಗೆ ತಿಳಿಸ್ದಂಗೆ ಬ್ರಹ್ಮ ರುದ್ರ ಇಂದ್ರ ಕಾಮ ಇವರಿಂದ ಪ್ರೇರಣೆಗೆ ಒಳಗಾಗ್ತಕ್ಕಂಥ ಬೇರೆ ಎಲ್ಲ ಸಾತ್ವಿಕ ಜೀವರಿಗೆ ಲೇಷವ ಈವ ಲೇಷ ಅಂದರೆ ಅತ್ಯಲ್ಪವಾಗಿರ್ತಕ್ಕಂಥ ಕಡಿಮೆ ಸುಖ ದುಃಖಗಳನ್ನು ಅವರಿಗೆ ಅತಾತ್ವಿಕ ದೇವತೆಗಳಿಂದ ಪ್ರಾರಂಭ ಮಾಡಿ ಮನುಷ್ಯೋತ್ತಮರ ಪರ್ಯಂತ ಮುಕ್ತಿಯೋಗ್ಯರಲ್ಲೇ ಇದೇ ವಿಭಾಗದಲ್ಲಿ ಬರುವಂಥವರು ರಾಜಸರು ನಿತ್ಯ ಸಂಸಾರಿಗಳು ಈ ವಿಭಾಗದಲ್ಲಿ ಅವರು ಬರೋದಿಲ್ಲ ಅವರಿಗೂ ಬೇರೆ ದಶಾಂಶಗಳು ಇದೆ ರಾಜಸರಿಗೆ ಹೋಲಿಸಿದರೆ ದೈತ್ಯರಿಗೂ ದೇವತೆಗಳಿಗೂ ವಿಶಿಷ್ಟವಾಗಿರ್ತಕ್ಕಂಥ ಅಂದರೆ ಹೆಚ್ಚಿನ ದುಃಖ ಮತ್ತು ಹೆಚ್ಚಿನ ಸುಖಗಳನ್ನು ಭಗವಂತ ಕೊಡ್ತಾನೆ ದೇವತೆಗಳಿಗೆ ಹೆಚ್ಚಿನ ಸುಖವನ್ನು ಕೊಡ್ತಾನೆ ದೈತ್ಯರಿಗೆ ಹೆಚ್ಚಿನ ದುಃಖವನ್ನು ಕೊಡ್ತಾನೆ ದೈತ್ಯರಿಗೆ ಹೆಚ್ಚು ದುಃಖ ಮತ್ತು ದೇವ ಆವೇಶದಿಂದ ಸ್ವಲ್ಪ ಸುಖಗಳನ್ನು ಕೊಡ್ತಾನೆ ದೈತ್ಯರಲ್ಲಿ ಕೆಲವೊಮ್ಮೆ ಜೀವದ್ವಯ ಆವೇಶ ಅಂದರೆ ದೇವತೆಗಳ ಆವೇಶದಿಂದ ಸತ್ಕರ್ಮಗಳನ್ನು ಮಾಡಿದರೆ ಅದಕ್ಕೆ ತಕ್ಕಂತೆ ಸ್ವಲ್ಪ ಸುಖಗಳನ್ನು ಕೊಡ್ತಾನೆ ದೈತ್ಯರಿಗೆ ಸ್ವರೂಪ ಅವರು ಕೆಟ್ಟೋರಾದ್ರಿಂದ ಸ್ವರೂಪತಃ ಅವರಿಗೆ ಹೆಚ್ಚು ದುಃಖವನ್ನು ಕೊಡ್ತಾನೆ ಅದೇ ರೀತಿಯಾಗಿ ದೇವತೆಗಳಿಗೆ ಅವರ ಸ್ವರೂಪ ಯೋಗ್ಯತೆಯಂತೆ ಸತ್ಕರ್ಮಗಳನ್ನೇ ಮಾಡೋರು ಅವರಿಗೆ ಹೆಚ್ಚು ಸುಖವನ್ನು ಕೊಡ್ತಾರೆ ಕೆಲವೊಮ್ಮೆ ದೈತ್ಯರ ಆವೇಶ ಇತ್ತು ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಪ ದುಃಖವನ್ನು ಕೊಡ್ತಾನೆ ಇದು ಸಂಸಾರದಲ್ಲಿ ಮುಕ್ತಿಯಲ್ಲಿ ದೇವತೆಗಳಿಗೆ ಹೆಚ್ಚಿನ ಸುಖವನ್ನು ದೈತ್ಯರಿಗೆ ತಮಸ್ಸಿನಲ್ಲಿ ಹೆಚ್ಚಿನ ದುಃಖವೂ ಆಗೋದಕ್ಕೆ ಕಾರಣ ಆಗತ್ತೆ ಆ ಕರ್ಮಗಳಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಮತಿವಿಹೀನ ಪ್ರಾಣಿಗಳಿಗೆ ಆಕೃತಿಯ ಸುಖ ಮೃತಿ ದುಃಖ ಇಲ್ಲಿ ಮತಿ ಅಂದರೆ ಸದುಪಾಸನೆ ಅಥವಾ ಯೋಗ್ಯ ರೀತಿಯಲ್ಲಿ ಉಪಾಸನೆ ಮತಿವಿಹೀನರು ಯಾರು ಅಂದರೆ ರಾಜಸರು ಮತ್ತು ತಾಮಸರು ತಾಮಸರಿಗೆ ವಿಶಿಷ್ಟವಾಗಿರ್ತಕ್ಕಂಥ ದುಃಖವನ್ನೇ ಶಾಸ್ತ್ರ ತಿಳಿಸ್ತಾ ಇದೆ ಉಳಿದ ರಾಜಸರಿಗೆ ಆಹೃತಿ ಸುಖ ಅಂದರೆ ಆಹಾರದ ಸುಖ ಮತ್ತು ಮೃತಿ ದುಃಖ ಅಂದರೆ ಮರಣದ ದುಃಖವನ್ನು ಮಾತ್ರ ಕೊಡ್ತಾರೆ ಮನುಷ್ಯೋತ್ತ ಮನುಷ್ಯೋತ್ತಮರು ಮತ್ತು ಅವರ ವಿಭಾಗದಲ್ಲಿಯೇ ಬರುವಂತ ಪ್ರಾಣಿಗಳು ಸ್ಥಾವರಗಳು ಎಲ್ಲ ಮೋಕ್ಷಯೋಗ್ಯರು ಕೂಡ ದೇವತೆಗಳ ವಿಭಾಗದಲ್ಲಿ ಬರ್ತಾರೆ ಅವರು ಚತುರ್ಗುಣೋಪಾಸಕರು ಕೆಲವರು ಏಕಗುಣೋಪಾಸಕರು ಕೆಲವರು ಆದ್ದರಿಂದ ಅವರು ಯಾರು ಮತಿವಿಹೀನರಲ್ಲ ಶ್ರುತಿಮತಿ ನೇರತೆ ಧ್ಯಾನಜ ಜ್ಞಾನಯೋಗ ಅಂದರೆ ಮತಿ ಅಂದರೆ ಯೋಗ್ಯ ಉಪಾಸನೆ ಅಥವಾ ಸದುಪಾಸನೆ ಅಂತ ಆದ್ದರಿಂದ ಈ ದೇವತಾ ವಿಭಾಗದಲ್ಲಿ ಬರ್ತಕ್ಕಂಥವರೆಲ್ಲ ಚತುರ್ಗುಣೋಪಾಸಕರ ಕೆಲವರು ಏಕಗುಣೋಪಾಸಕರು ಆದ್ದರಿಂದ ಮತಿವಿಹೀನರು ಇವರು ಯಾರೂ ಅಲ್ಲ ಹಾಗಾದ್ರೆ ಈ ಯಾರು ಅಂದರೆ ನಿತ್ಯ ಸಂಸಾರಿ ಜೀವರೇ ಮತಿವಿಹೀನರು ಲೇಷ ಸುಖ ದುಃಖಗಳನ್ನು ಅನುಭವಿಸ್ತಾರೆ ನಾನೂರು ಸ್ವಾತಂತ್ರ್ಯ ಭಾಗಗಳಲ್ಲಿ ಕೇವಲ ಹತ್ತು ಭಾಗಗಳವರೆಗೆ ಪ್ರಾಪ್ತಿಯಾಗತ್ತೆ ಆಹೃತಿ ಅಂದರೆ ಆಹಾರವನ್ನು ಉಣ್ಣುವಂಥ ಸುಖ ಮೃತಿ ಅಂದರೆ ಮರಣದ ದುಃಖ ಈ ಅಲ್ಪ ಸುಖ ದುಃಖಗಳನ್ನು ಮಾತ್ರ ನಿತ್ಯ ಸಂಸಾರಿಗಳಿಗೆ ಭಗವಂತ ಕೊಡತಾನೆ, ಆದ್ದರಿಂದ ಏನಾಯಿತು ವಿಶಿಷ್ಟವಾಗಿರ್ತಕ್ಕಂಥ ಮೋಕ್ಷ ಸುಖವನ್ನು ಕೊಡೋದಿಲ್ಲ ನಿತ್ಯ ನರಕ ಅನ್ನೋ ದುಃಖವನ್ನು ಅಂದರೆ ವಿಶಿಷ್ಟವಾದ ದುಃಖವನ್ನು ಕೂಡ ಹೆಚ್ಚಿನ ದುಃಖವನ್ನು ಅವರಿಗೆ ಕೊಡೋದಿಲ್ಲ ಅವರ ಯೋಗ್ಯತೆ ಪಿಪೀಲಿ ಮಶಕಾದಿಗಳಿಗೆ ಈ ಪಿಪೀಲಿಕಾ ಅಂದರೆ ಇರುವೆ ಮಶಕ ಅಂದರೆ ಸೊಳ್ಳೆ ಈ ಇರುವೆ ಸೊಳ್ಳೆ ಎಲ್ಲ ಆಗಿ ಹುಟ್ಟಿರ್ತಾರಲ್ಲ ಜೀವರು ಅವರಿಗೆ ದಿಜಿಜರಂತೆ ಅಂದರೆ ದೇ ದೈತ್ಯರಂತೆ ದುಃಖವನ್ನಾಗಲಿ ಅಥವಾ ದೇವರ್ಕಳಂತೆ ಅಂದರೆ ದೇವತೆಗಳಂತೆ ಹೆಚ್ಚು ಸುಖವನ್ನಾಗಲಿ ಅವರಿಗೆ ಕೊಡೋದಿಲ್ಲ ಯೋಗ್ಯತೆಯನ್ನು ಅರಿತು ಕೊಡ್ತಾನೆ ಭಗವಂತ ಈ ಆವೃತಿ ಮೃತಿ ಅಂದರೆ ಆವೃತಿ ಅಂದರೆ ಆಹಾರ ಉಂಡುವ ಸುಖ ದುಃಖ ಅಂದರೆ ಮರಣದ ದುಃಖ ಈ ಸುಖ ದುಃಖಗಳನ್ನು ಮಾತ್ರ ಕೊಡ್ತಾನೆ ಅದನ್ನು ಕೊಡದೇ ಇರೋದಿಲ್ಲ ಹೀಗೆ ಆ ಭಗವಂತ ಆ ಸ್ವಾತಂತ್ರ್ಯದ ನಾನೂರು ಭಾಗಗಳಲ್ಲಿ ಕೇವಲ ಹತ್ತನ್ನು ಮಾತ್ರ ಇತರ ಜೀವರಗಳೊಳಗೆ ಇಟ್ಟಿಯಾನೆ ಆದ್ದರಿಂದ ಜ್ಞಾನ ಸಾಧನೆಗೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಇರುವೆ ಸೊಳ್ಳೆ ಮೊದಲಾಗಿರ್ತಕ್ಕಂಥ ಪ್ರಾಣಿ ಜೀವರುಗಳಿಗೆ ಆಹಾರ ಉಂಡುವ ಸುಖವನ್ನು ಕೊಡ್ತಾನೆ ಮರಣದ ದುಃಖವನ್ನು ಮಾತ್ರ ಅವರ ಯೋಗ್ಯತೆಯಿಂದ ಕೊಡ್ತಾನೆ ಅದಕ್ಕಿಂತ ಹೆಚ್ಚಿನ ಮೀರಿದ್ದನ್ನು ಕೊಡೋದಿಲ್ಲ ಇದನ್ನು ಕೊಡೋದೇ ಬಿಡೋದಿಲ್ಲ ಅಂತ ತಿಳಿಸ್ತಾರೆ